ಯತ್ಪದ ವೇದ ಸಂವಿಧಾಕ್ಷೇಣಿತ ಕ್ಷಮಂತೆ ವಿಮತಯ ಸುಪಾಶ್ರಿಯಿತೋ ಮದಂಜೇಷ ಸ್ವತಂತ್ರೋ ವ್ಯಾಪ್ತವರಿ ಸ ವಿಷ್ಣುಸ್ವತಂತ್ರೇಚ್ಛೆಯ ವರ್ತಯತ್ಯ ಜಾಸ್ಸು ಮನೋವಾ ತಿಳಿಯಲೇಬೇಕಾದ ವಿಷಯಗಳು ಯಾವುದು ಯಾವ ವಸ್ತುವಿಗೂ ನಮ್ಮ ಚೈತನ್ಯಕ್ಕೂ ಕನಿಷ್ಠವಾದಂತಹ ಸಂಬಂಧ ಉಂಟು ಇದೆ ಅಂತಹ ವಸ್ತುವಿನ ಜ್ಞಾನವನ್ನು ನಾವು ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಸಾಕಷ್ಟು ವಿಷಯಗಳು ನಮ್ಮ ಕಣ್ಣಿನ ದರದಲ್ಲಿ ಬರ್ತದೆ ಹೋಗ್ತದೆ ಆದರೆ ನಮಗೆ ಅಗತ್ಯವಾಗಿ ತಿಳಿಯಬೇಕಾದ ವಿಷಯಗಳು ಏನು ಯಾವುದರ ಬಗ್ಗೆ ನಾವು ಸರಿಯಾದ ಜ್ಞಾನವನ್ನ ಮಾಡಿಕೊಳ್ಳಲಿ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ ಶಾಸ್ತ್ರದಲ್ಲಿ ನಮಗೆ ಉಪದೇಶ ಮಾಡಿದ್ದು ನಾವು ಅಗತ್ಯವಾಗಿ ತಿಳಿಯಬೇಕಾದ ತತ್ವ ಅಂದರೆ ಅದು ಭಗವಂತನ ಗುಣಪೂರ್ಣತ್ವ ಬ್ರಹ್ಮದೃಷ್ಟಿ ಉತ್ಕರ್ಷ ಬ್ರಹ್ಮಸೂತ್ರದಲ್ಲಿ ಈ ಮಾತನ್ನ ತಿಳಿಸ್ತಾರೆ ನಮಗೇನಾದರೂ ವಿಶೇಷವಾಗಿರತಕ್ಕಂತಹ ಮೋಕ್ಷದ ಪ್ರಾಪ್ತಿಯಾಗಬೇಕು ಅಂತ ಅಪೇಕ್ಷೆಯಿದ್ರೆ ಇನ್ನಿತರ ಗುಣಗಳನ್ನು ನಾವು ಉಪಾಸನೆ ಮಾಡಿದರೂ ಸರಿ ಬಿಟ್ಟರೂ ಸರಿ ಬ್ರಹ್ಮತ್ವವನ್ನು ಭಗವಂತನ ಗುಣಪರಿಪೂರ್ಣತ್ವವನ್ನು ಮಾತ್ರ ಉಪಾಸನೆ ಮಾಡಲೇಬೇಕು ಯಾಕೆಂದರೆ ಎಲ್ಲಾ ಗುಣಗಳ ಅಂತರ್ಭಾವ ಅದರೊಳಗಾಗುತ್ತೆ ದೇವರಲ್ಲಿ ಆನಂದ ಇದೆ ಶಕ್ತಿ ಇದೆ ಔದಾರ್ಯ ಇದೆ ಈ ಒಂದೊಂದು ಗುಣಗಳನ್ನು ಚಿಂತನೆ ಮಾಡುವಾಗ ಒಂದೊಂದೇ ಗುಣಗಳನ್ನು ನಾವು ಉಪಾಸನೆ ಮಾಡಿ ಹಾಗಾಗತ್ತೆ ಆದರೆ ಭಗವಂತನನ್ನ ಗುಣ ಪರಿಪೂರ್ಣನೆ ಎಂಬುದಾಗಿ ತಿಳಿದಾಗ ಎಲ್ಲ ಗುಣಗಳನ್ನೂ ಭಗವಂತನಲ್ಲಿ ನಾವು ಉಪಾಸನೆ ಮಾಡಿ ಹಾಗಾಗುತ್ತೆ ಬಿಡಿ ಬಿಡಿಯಾದ ಎಲ್ಲ ಗುಣಗಳ ಚಿಂತನೆ ಮಾಡುವ ಯೋಗ್ಯತೆ ನಮ್ಮದಲ್ಲದೇ ಇದ್ದರೂ ಕೂಡ ಅದು ಬ್ರಹ್ಮದೇವರಿಗೆ ಸಾಧ್ಯವಾಗಿದ್ದರೂ ಕೂಡ ಸಾಮಾನ್ಯವಾಗಿ ಎಲ್ಲಾ ಸದ್ಗುಣಗಳು ಭಗವಂತನಲ್ಲಿದೆ ಎಂಬ ಉಪಾಸನೆಯನ್ನ ಸದಾ ಮಾಡಬೇಕು ಎಂದು ಶ್ರೀಮದಾಚಾರ್ಯರು ಹೇಳಿದ್ದಾರೆ ಗದಿದಾಸದೇವರು ಹೇಳಿದ್ದಾರೆ ಅದು ನಮ್ಮೆಲ್ಲರಿಗೆ ಬರಬೇಕು ಅದನ್ನು ನಾವು ರೂಢಿಸಿಕೊಳ್ಳಬೇಕು ಅದನ್ನ ರೂಢಿಸಿಕೊಳ್ಳುವಂತಹ ರೀತಿ ಒಂದು ಶಾಬ್ಕವಾಗಿ ಇನ್ನೊಂದು ನಾವು ನೋಡುವ ಕಾಣುವ ಕೇಳುವ ಎಲ್ಲ ಪದಾರ್ಥಗಳ ನಿಯಮನ ಮಾಡುವ ಸೃಷ್ಟಿ ಮಾಡುವ ಒಂದು ಶಕ್ತಿಯನ್ನ ಭಗವಂತನಲ್ಲಿ ನಾವು ಚಿಂತನೆ ಮಾಡುವ ಮುಖಾಂತರವೂ ಆ ಗುಣಪರಿಪೂರ್ಣತ್ವವನ್ನು ದೇವರಲ್ಲಿ ನಾವು ಚಿಂತಿಸಬೇಕು ೂರ್ಣ ಅಂತರ್ಥ ಇದೆ ಭಗವಂತ ಬ್ರಹ್ಮನಾಗಿದ್ದಾನೆ ಗುಣಪರಿಪೂರ್ಣನಾಗಿದ್ದಾನೆ ಬ್ರಹ್ಮನಾಗಿದ್ದಾನೆ ಅಂತ ಆಗಾಗ ಆಗಾಗ ಮನಸ್ಸಿನಲ್ಲಿ ಆ ಬ್ರಹ್ಮನ ಗುಣಪರಿಪೂರ್ಣತ್ವವನ್ನು ಹೇಳುವ ಬ್ರಹ್ಮ ಎಂಬ ಶಬ್ದ ಅದಲ್ಲದೆ ನಾವು ನೋಡುವಂತಹ ಸಮಸ್ತವಾದ ಜಗತ್ತೇ ಬ್ರಹ್ಮಣ ಗುಣಪರಿಪೂರ್ಣತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ ಅಂತ ಸೂತ್ರಕಾರರೇ ಹೇಳುತ್ತಾರೆ ಜನ್ಮಾಧ್ಯ ಜಗತ್ತಿನ ಸೃಷ್ಟಿಸ್ಥಿತ್ಯಾದಿಗಳನ್ನು ಮಾಡತಕ್ಕಂತಹ ದೇವರನ್ನ ನಾವು ನೆನೆದು ಬಿಟ್ರೆ ಗುಣಪರಿಪೂರ್ಣತ್ವ ಜ್ಞಾನಮಗಾದ ದೇವರ ಗುಣಪರಿಪೂರ್ಣ ಹೇಗೆ ಜಗತ್ತಿನಲ್ಲಿ ನಾವು ನೋಡುವ ಎಲ್ಲ ವಸ್ತುಗಳು ಅಪರಿಪೂರ್ಣವಾಗೇ ಕಾಣಿಸ್ತದೆ ಎಲ್ಲ ವಸ್ತುಗಳು ಅಪರಿಪೂರ್ಣವಾದಾಗ ಭಗವಂತನನ್ನ ನಾವು ಗುಣಪರಿಪೂರ್ಣ ಅಂತ ನಂಬುವುದು ಹೇಗೆ ಅನ್ನುವುದಕ್ಕೆ ವೇದಿದಾಸದೇವರು ಹೇಳಿದರು ಜನ್ಮಾಧ್ಯಯತಃ ನಾವು ಭಗವಂತ ಅನ್ನುವ ಶಬ್ದದಿಂದ ಯಾರನ್ನು ಹೇಳುತ್ತಾ ಇದ್ದೇವೆ ಯಾವ ವ್ಯಕ್ತಿ ಸಮಸ್ತವಾದ ಈ ಜಗತ್ತಿಗೆ ಕಾರಣನಾಗಿದ್ದಾನೆ ಅಂತಹ ವ್ಯಕ್ತಿಯನ್ನ ನಾವು ಭಗವಂತ ಅಂತ ನಂಬುತ್ತಾ ಇದ್ದೇವೆ ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಗುಣ ಇನ್ನೆಲ್ಲಿಯೂ ಕಂಡಿಲ್ಲ ಅಂದ ಮಾತ್ರಕ್ಕೆ ವಿಜಿಲಾನ್ಸ್ ಹೇಳಿಕ್ಕಾಗೋದಿಲ್ಲ ಪ್ರಮಾಣದಿಂದ ಸಿದ್ಧವಾದಾಗ ಅದನ್ನು ನಂಬಲೇಬೇಕು ಇವತ್ತು ಗಿನ್ನೆನ್ಸ್ ರಿಕಾರ್ಡ್ ಒಳಗೆ ಬೇಕಾದಷ್ಟು ರಿಕಾರ್ಡ್ಗಳಾಗಿದೆ ರಿಕಾರ್ಡ್ ಯಾಕಾಗ್ತದೆ ಅವರೊಬ್ಬರೇ ಮಾಡಿದ್ದಾರೆ ಇನ್ಯಾರು ಮಾಡಿಲ್ಲ ಅನ್ನೋದಕ್ಕಾಗೇನೆ ರೆಕಾರ್ಡ್ ಆಗ್ತದೆ ಹಾಗಾದರೆ ಜಗತ್ತಿನಲ್ಲಿ ಯಾರೂ ಮಾಡದೇ ಇದ್ರೆ ಅದು ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಾದರೆ ರಿಕಾರ್ಡೇ ಆಗಬಾರ್ದಿನ್ನಿಸ್ ರಿಕಾರ್ಡ್ ಆಗೋದೆ ಇನ್ಯಾರೂ ಮಾಡದೆ ಒಬ್ಬನೇ ವ್ಯಕ್ತಿ ಮಾಡಿದ್ದಾನೆ ಅನ್ನೋದಕ್ಕಾಗಿ ಅದು ರೆಕಾರ್ಡ್ ಆಗಿರ್ತದೆ ಹಾಗಾದರೆ ಕಾಣದೇ ಇದ್ರೆ ಆ ವಸ್ತುವೆ ಸುಳ್ಳುವಂತಾಗೋದಾದರೆ ಹಾಗಾದರೆ ಒಬ್ಬನೇ ಮಾಡುವಂತಹ ಏನು ಅಸಾಧಾರಣವಾದ ವೈಶಿಷ್ಟ್ಯ ಇದೆ ಅದನ್ನು ನಾವು ಜಗತ್ತಿನಲ್ಲಿ ನಂಬದೇ ಹೋಗಬೇಕಾಗತ್ತೆ ಆದರೆ ಜಗತ್ತಿನಲ್ಲಿ ಆ ತರಹದ ವಿಶೇಷವಾಗಿರತಕ್ಕಂತಹ ವೈಶಿಷ್ಟ್ಯವನ್ನು ಅಲ್ಲಲ್ಲಿ ಅಲ್ಲಲ್ಲಿ ನಾವು ಕಾಣುತ್ತೇವೆ ಅದ್ಭುತವಾಗಿರತಕ್ಕಂತಹದ್ದನ್ನು ನಾವು ಕಾಣುತ್ತೇವೆ ಪ್ರತ್ಯಕ್ಷ ನೋಡಿದರೆ ಅಥವಾ ನೋಡಿದವರು ಹೇಳಿದರೆ ಅದನ್ನು ನಾವು ಕೇಳಿ ನಂಬುತ್ತೆ ಸುಲಭವಾಗಿ ಗ್ಲಾಸಿನ ಚೂರುಗಳನ್ನ ಮಾಡಿ ತಿಂದು ಜೀರ್ಣಿಸಿಕೊಳ್ಳುವವರಿದ್ದಾರೆ ಅವರಿಗೆ ಏನಾಗುತ್ತಿದೆ ನಮಗಾಗ್ತದ ಅಕ್ಕಿಯಲ್ಲಿ ಒಂದು ಸಣ್ಣ ಕಲ್ಲು ಬಂದ್ರೆ ತಿನ್ನಲಿಕ್ಕಾಗುವುದಿಲ್ಲ ದೇವರ ಬೇಡ ದೇವತೆಗಳ ಬೇಡ ಪಿಶಾಚಿಗಳ ಬೇಡ ಗಟ್ಟಿಯಾಗಿ ನಮ್ಮ ನಿಮ್ಮ ಹಾಗೆ ಕೈ ಕಾಲಿದ್ದಂತಹ ಮನುಷ್ಯರೇ ಗ್ಲಾಸಿನ ಚೂರುಗಳನ್ನು ತಿನ್ನುವರಿದ್ದಾರೆ ದಿನಿಸಿಕಾರೊಳಗೆ ನೀವು ನೋಡಿದ್ದೀರಿ ಒಂದೇ ಎರಡೆ ನಾನಾ ಹುಳಗಳನ್ನೇ ಗಬಗ ಅಂತ ತಿಂತಾನೆ ಮೈತುಂಬ ಜೇನು ಹುಳಗಳನ್ನ ಹಾಕಿಕೊಂಡು ಸುಖವಾಗಿ ಆಟ ಆಡ್ತಾ ಕೂಡುತ್ತಾರೆ ಅವರು ಇಲ್ಲ ಅದೇಗೆ ಏನೋ ಹುಚ್ಚುಚ್ಚು ಗಿಟಾರುಗಳನ್ನೆಲ್ಲ ಮಾಡಿದ್ದಾರೆ ಐದು ನೂರು ಸಿಗರೇಟ್ಗಳನ್ನು ಏಕಕಾಲಕ್ಕೆ ಬಾಯಿಯಲ್ಲಿ ಹಾಕೊಂಡು ಸೇದುವಂತಹದ್ದು ಒಂದು ಇವೆಲ್ಲ ಚಿತ್ರದಲ್ಲಿ ನೀವು ನೋಡಿದ್ದೀರಿ ಅದೆಲ್ಲ ಫೋಟೋಗಳಿದೆ ಯಾರು ಅದನ್ನ ಅಲ್ಲುಗಳಿರುವುದಿಲ್ಲ ವ್ಯಕ್ತಿ ಇದ್ದಾನೆ ಬಾಯಿಯಲ್ಲಿ ಹಾಕೊಂಡಿದ್ದಾನೆ ಫೋಟೋ ತೆಗೆದಿದ್ದಾರೆ ಪ್ರಿಂಟ್ ಮಾಡಿದ್ದಾರೆ ಹಾಗಾದ್ರೆ ಇದೆ